ಕನ್ನಡ ಸಾಹಿತ್ಯ ಮತ್ತು ಪುಸ್ತಕ ಲೋಕದ ಕುರಿತ ಮಾಹಿತಿಗಾಗಿ ಬುಕ್ ಬ್ರಹ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕವಿತೆ ಬಾಯ್ ಬಾಡಿಗೆಗೆ ಸಿಗುತ್ತಾರೆ ಕ್ಯಾಂಡಿ ಕ್ರಷ್ ಆಟದಂತೆ ಹೊಸ ಆಪ್ ಬಾಯ್ ಬಾಡಿಗೆಗೆ ಸಿಗುತ್ತಾರೆ ಅದಕ್ಕೆ ನನಗೀಗ ಅರ್ಜೆಂಟ್ ಆಗಿ ಬಾಯ್ ಬೇಕಾಗಿದೆ ಇಂತ ಜಾತಿ ಗೋತ್ರ ಇಷ್ಟು ವರಮಾನ ಸೂತ್ರ ಇವೆಲ್ಲ ಹಸೆಮಣಿಗೆ ಮಾತ್ರ ಇದು ಬಾಯ್ ಫ್ರೆಂಡ್ ಬಿಂಕ ಬಿಗುಮಾನ ಬೇಡ ಸ್ಟಾಕ್ ಮುಗಿಯೋ ಮೊದಲೇ ಬೇಗ ಆರ್ಡರ್ ಮಾಡಿಬಿಡಿ ಥೇಟ್ ನಿಮ್ಮ ಅಳತೆಯಬ್ರಾ ಆನ್ಲೈನ್ನಲ್ಲಿ ಸಿಕ್ಕಷ್ಟೇ ಸುಲಭ ಖರ್ಚೂ ಕಡಿಮೆ ಡಿಸ್ಕೌಂಟೂ ಇದೆ ಬಾಳಿಕೆ ತಾಳಿಕೆ ಬಳಕೆಗೆ ತಕ್ಕಂತೆ ಘೋರಂಟಿ ಅಷ್ಟೇ ಗ್ಯಾರಂಟಿ ನೋ ವಾರಂಟಿ ಆಂಟಿಯರಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಯಾವ ದೇಶದ ಮೋಸ ಅರಿಯದವನು ದ್ವೇಷ ಸಾಧಿಸುವವನು ಮಲ್ಲಿಗೆ ಮುಡಿಸುವವನು ಹಿಂಡಿ ಹೊಸಕುವವನು ಕದ್ದು ನೋಡುವವನು ಕಂಪಿಸುವವನು ಕರಗಿ ಯರಗಿ ಮರಗುವವನು ಎರಗಿ ಸಿಡಿಯುವ ಸರಿ ಹೋಗ್ಲಿ ಬದಲಾಯಿಸಿ ಬಿಡಿ ತರಾವರಿ ಎಕ್ಸ್ಚೇಂಜ್ ಆಫರ್ ಜೊತೆಗೆ ಟ್ರಯಲ್ ಫ್ರೀ ಕಣ್ರಿಟ್ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ತನುವ ಸಂತೈಸಿಕೊಳ್ಳುವ ಬಗ್ಗೆ ತಿಳಿಸಿ ತಿರುಗಣೆಗೆ ಸಿಕ್ಕವಳು ವರ್ಚುವಲ್ ಜಗತ್ತಿನ ಚಡಪಡಿಕೆ ಹೊಳು ಆಫರ್ ಸುರಿಮಳೆಗೆ ತತ್ತರಿಸುತ್ತಿರುವವಳು ಆ ಅವಳು ಈ ಇವಳು ಪದ ಪದಗಳ ಅಂಗಿ ಇರದವನ ಎದೆಗೊರಗಿ ಪದ ಪದಗಳ ಅಂಗಿ ಕಳಚಿ ಇರದವನ ಎದೆಗೊರಗಿ ಉಗುರ ತಾಗಿಸಿ ಉಸಿರ ಹೊದಿಸಿ ಆಮೇಲೆ ಆಮೇಲೆ ಕಲಿಗಾಲವಿದು ಕಡು ಎಚ್ಚರಿಕೆಯಲ್ಲಿ ನಿಯಮದ ಪರಿಧಿ ಮೀರದಂತೆ ಲಾಗೌಟ್ ಆಗಿ ನಿಯಮದ ಪರದಿ ಬೀರದಂತೆ ಲಾಗೌಟ್ ಆಗಿ ಗಂಡ ಮಕ್ಕಳಿಗೆ ಉಣಬಡಿಸುತ್ತೇನೆ ಗಂಡ ಮಕ್ಕಳಿಗೆ ಉಣಬಡಿಸುತ್ತೇನೆ ನಮಸ್ಕಾರ